ಕಡಬದ ನಂಜುಂಡ ಶಾಸ್ತ್ರಿಗಳು ಕಡಬದ ನಂಜುಂಡ ಶಾಸ್ತ್ರಿಗಳು ತೋಗೆರೆಯವರಂತೆಯೇ ಸಾಂಪ್ರದಾಯಿಕ ರೀತಿಯ ವಿದ್ವಾಂಸರು ಸಂಸ್ಕೃತ ಹಳೆಗನ್ನಡಗಳೆರಡಲ್ಲಿಯೂ ಪೂರ್ಣ ಪಾಂಡಿತ್ಯವಿದ್ದವರು ತೋಗೆರೆಯವರಿಗೆ ಶಾಸನ ಸಾಹಿತ್ಯದ ಪರಿಚಯ ಹೆಚ್ಚಾಗಿತ್ತೆಂದರೆ ಕಡಬದವರಿಗೆ ಸಂಗೀತ ಪರಿಜ್ಞಾನ ವಿಶೇಷವಾಗಿತ್ತು ಅವರು ಷಟ್ಪದಿ ಮೊದಲಾದ ಕನ್ನಡ ಛಂದಸ್ಸುಗಳು ಹೇಗೆ ತಾಳಬದ್ಧವಾಗಿವೆ ಎಂಬುದನ್ನು ಕುರಿತು ಒಂದು ಬೋಧಪೂರ್ಣವಾದ ಪ್ರಬಂಧವನ್ನು ಬರೆದಿದ್ದಾರೆ ಅದು ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಅಚ್ಚಾಗಿದೆ ಕಡವ ಶಾಸ್ತ್ರಿಗಳು ದೊಡ್ಡ ಸಂಸಾರವನ್ನು ನಿರ್ವಹಿಸಬೇಕಾಗಿತ್ತು ಅದಕ್ಕಾಗಿ ಅವರು ಅಹೋರಾತ್ರವೂ ದುಡಿಯುತ್ತಿದ್ದರು ಪೇಟೆಯ ಪುಸ್ತಕದಂಗಡಿಗಳಿಗೆ ಕತೆ ಕಾದಂಬರಿಗಳನ್ನು ಬರೆದುಕೊಡುವುದು ಗ್ರಂಥಗಳಿಗೆ ಟೀಕು ಬರೆಯುವುದು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 ಅಥವಾ ಬಜಗೋವಿಂದ ಗೋವಿಂದ ಸ್ತೋತ್ರಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನು ಬರೆದು ತಮ್ಮ ಬದುಕನ್ನು ಸಫಲಗೊಳಿಸಬೇಕೆಂದು ಹಂಬಲಿಸುತ್ತಿದ್ದರು ಕವಿ ರವೀಂದ್ರನಾಥ ಠಾಕೂರ್ರು ಬೆಂಗಳೂರಿಗೆ ಬಂದಿದ್ದಾಗ ನನ್ನ ಬೇಡಿಕೆಯಂತೆ ಕಡವದ ಶಾಸ್ತ್ರಿಗಳು ಎರಡು ಸಂಸ್ಕೃತ ಗೀತೆಗಳನ್ನು ರಚಿಸಿಕೊಟ್ಟರು ಒಂದು ಹೀಗೆ ನಿಖಿಲ ಜನನಿ ಸಾದರಂ ತ್ವ ನಮಾಮಿ ಮಾತರಂ ಮಂದ ಹಸಿತ ಸಿ ಸರಸಿಜಮುಖಿ ದೇವ್ಯಹಂ ಎರಡನೆಯದು ಹೇಗೆ ಸ್ವಾಗತ ಪೂರ್ವ ನಿಗಮವಿಧಂ ತ್ವ ಸುಕುಶಲ ಮಾರ್ಯಂ ಪರಿಪುಚ್ಛಾಮಹ ವೆಂಕಟನಾರಾಯಣಪ್ಪನವರು ಕಡಬದ ಶಾಸ್ತ್ರಿಗಳು ಬಾಲ್ಯದಲ್ಲಿ ಸಹಾಧ್ಯಾಯಿಗಳಾಗಿದ್ದವರು ವೆಂಕಟನಾರಾಯಣಪ್ಪನವರಿಗೆ ಅವರ ಮೇಲೆ ತುಂಬಾ ಅಭಿಮಾನ ಮತ್ತು ಅವರ ಮಾತಿನಲ್ಲಿ ನಂಬಿಕೆ ವೆಂಕಟನಾರಾಯಣಪ್ಪನವರು ಕೋರಿದಂತೆ ಶಾಸ್ತ್ರಿಗಳು ಭಾಸಕವಿಯ ಒಂದಾನೊಂದು ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆಂದು ಜ್ಞಾಪಕ ಅದು ಪರಿಷತ್ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಬಹುಶಃ ಅದು ದೂತವಾಕ್ಯ ಕಡಬದ ಶಾಸ್ತ್ರಿಗಳು ಸರಸಿಗಳಾಗಿದ್ದದಲ್ಲದೆ ಹಾಸ್ಯ ಪ್ರವೃತ್ತಿಯುಳ್ಳವರೂ ಆಗಿದ್ದರು ಒಂದು ದಿನ ಅವರು ನಾನು ಪರಿಷತ್ತಿನ ಕಾರ್ಯಾಲಯದಲ್ಲಿ ಕುಳಿತಿದ್ದೆವು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 ಅತ್ಯರ್ಥ ವರ್ದಯಂತಿ ಮಣಿಗಣ ಸುಷುಮ ಸಂಪದಂ ರತ್ನ ಸಾನೋ ಸಾನೋ ಬಾನೋ ಪ್ರಭಾನೋ ನಯನ ಸರಣಿತೋ ದೂರತೋ ಜಾತು ಯಾತು ಕಡಬಶಾಸ್ತ್ರಿಗಳ ಎರಡನೆಯ ಮಗ ಕೃಷ್ಣ ಎಂಬಾತ ಕೊಂಚ ಕೊಂಚ ಹಾಡುತ್ತಿದ್ದ ನಾನು ಒಂದು ದಿನಾಶಾಸ್ತ್ರಿಗಳನ್ನು ಕೇಳಿದೆ ಕೃಷ್ಣ ಏನು ಮಾಡುತ್ತಿದ್ದಾನೆ ಏನೋ ಸಂಗೀತ ಕಲಿಯಬೇಕಂತೆ ಪೇಚಾಡುತ್ತಿದ್ದಾನೆ ಒಳ್ಳೆಯದೇ ಆಯ್ತಲ್ಲ ಮೈಸೂರಿನಲ್ಲಿ ಅನುಕೂಲ ಮಾಡೋಣ ಅದೇ ಥರ ಸಂಗೀತ ಸ್ವಾಮಿ ತಂಜಾವೂರಿಗೋ ತಿರುಚನಾಪಳ್ಳಿಗೋ ಹೋಗಬೇಕು ಅದಕ್ಕೆ ಅನುಕೂಲ ಹೀಗೆ ಉತ್ಪದ್ಯಂತೆ ವಿಲಿಯಂತೆ ದರಿದ್ರಾಣ ಮನೋರಥ